ರಾ ರಘುನಾಥರಾಯರು ರಾ ರಘುನಾಥರಾಯರದು ರಂಗುಚಿತ್ರದಂಥ ವ್ಯಕ್ತಿತ್ವ ಅವರ ಆಕಾರ ವಸ್ತ್ರಭೂಷಣಗಳು ಮಾತಿನ ಟಿವಿ ಕಾರ್ಯದ ಪರಿಟವಣೆ ಇವೆಲ್ಲ ನೋಡಿದವರ ಮನಸ್ಸಿನ ಮೇಲೆ ಸ್ಥಿರ ಪರಿಣಾಮವನ್ನು ಉಂಟುಮಾಡಬಲ್ಲಂತವು ಆಳು ಎತ್ತರ ಮೈಬಣ್ಣ ಶ್ಯಾಮಲ ಮಸುಗೆಂದೆ ಗಂಡು ಮುಖ ಕೊಂಚೆ ಪೋಲಾ ಪೋಲಾದದ್ದು ನೀಳಾಗಿ ಗುಂಡಾಗಿ ಎದ್ದು ಕಾಣುವ ಮೂಗು ಫುಲುಸಾದ ತೋರಣದಂಥ ಮೀಸೆ ಕಣ್ಣುಗಳಾದರೋ ಈ ಕಡೆಯಿಂದ ಕಡೆಗೆ ಸುಳಿಯುತ್ತಾ ಚುಚ್ಚಿ ಮಾತನಾಡು ಮಾತನಾಡುವಂತೆ ತೋರುವ ಹೊಳಹೊಳವು ಎರಡಂಗುಲ ಅಗಲದ ರೇಷ್ಮಿಯ ಅಂಚಿನ ದೋತ್ರ ಪಂಚೆ ಕಚ್ಚಿ ಹಾಕಿ ಹುಟ್ಟದ್ದು ಆ ಅಂಚು ಜಲತಾರಿಯ ಸರಗು ಇಲ್ಲಲ್ಲಿ ಈಡಾಡುತ್ತಿರಬೇಕು ಮೇಲೆ ಕರಿಯ ನಿಲುವಂಗಿ ಅದರ ಮೇಲೂ ಸರಿಗೆಯ ಶಲ್ಯ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 ರಘುನಾಥರಾಯರು ಇಂಗ್ಲಿಷ್ ಚರಿತ್ರೆ ಭೂ ವಿವರಣೆ ಭಾಷಾಂತರೀಕರಣ ಈ ವಿಷಯಗಳಲ್ಲಿ ಬೋಧಕರಾಗಿದ್ದರು ಪ್ರವಚನ ವಿಧಾನದಲ್ಲಿ ಅವರು ತಮ್ಮ ಸ್ವತದನ್ನಾಗಿ ಮಾಡಿಕೊಂಡಿದ್ದ ವಾಕ್ಯ ಪರಿಷ್ಕಾರ ಪದ್ಧತಿಯನ್ನು ಅವರ ಶಿಷ್ಯರ ಅನೇಕರು ಪದೇ ಪದೇ ನೆನೆಸಿಕೊಳ್ಳುತ್ತಿದ್ದನ್ನು ನಾನು ಕೇಳಿದ್ದೇನೆ ಅವರು ಯಾವ ಸೊಗಸಾದ ಇಂಗ್ಲಿಷ್ ಕಾವ್ಯವನ್ನು ಓದಿದರೂ ಕೂಡಲೇ ಅದನ್ನು ಕನ್ನಡಕ್ಕೆ ಪರಿವರ್ತನೆ ಮಾಡಿಸುವ ಪದ್ಧತಿಯನ್ನಿಟ್ಟುಕೊಂಡಿದ್ದರು ಅವರು ಕೊಟ್ಟ ವಾಕ್ಯಕ್ಕೆ ವಿದ್ಯಾರ್ಥಿಗಳು ನೀಡಿದ ತರ್ಜುಮೆಗಳನ್ನು ಒಂದೊಂದನ್ನಾಗಿ ತೆಗೆದುಕೊಂಡು ಓದಿ ವಿಮರ್ಶನೆ ವಿಮರ್ಶೆ ಮಾಡಿ ಮೂಲ ವಾಕ್ಯದ ಸ್ಪಿರಿಟ್ ಬರಲಿಲ್ಲವಯ್ಯ ಸ್ಪಿರಿಟ್ ಬರಲಿಲ್ಲ ಎನ್ನುತ್ತಿದ್ದರಂತೆ ಮಾತಿಗೆ ಪಡಿ ಮಾತನ್ನಿಟ್ಟು ಮಾಡಿದ ತರ್ಜುಮೆ ಅವರಿಗೆ ಒಪ್ಪದು ಮೂಲದ ಅರ್ಥ ಸ್ಥೂಲವಾಗಿ ಹೊರಟರು ಅವರಿಗೆ ಸಾಲದು ಕನ್ನಡದ ಒಳ್ಳೆಯ ವಾಕ್ಯವನ್ನು ವಿದ್ಯಾರ್ಥಿಗಳಿಗೆ ಕೊಟ್ಟು ಅದನ್ನು ಇಂಗ್ಲಿಷ್ಗೆ ತರ್ಜುಮೆ ಮಾಡಹೇಳಿ ಅದನ್ನು ಹೀಗೆಯೇ ವಿಮರ್ಶನೆಗೆ ಒಳಪಡಿಸುತ್ತಿದ್ದರು ಪದಕ್ಕೆ ಪದವನ್ನು ನೀಡುವುದು ದೊಡ್ಡದಲ್ಲ ಮೂಲದ ಸ್ಪಿರಿಟ್ ಅದರ ಭಾವಧೋರಣೆ ಅದರ ಕಾವು ಅದರ ಜೋರು ನಮ್ಮ ಭಾಷಾಂತರದಲ್ಲಿ ಕಾಣಬೇಕು ಗಂಡರಗಂಡ ಗಂಡ ಮ್ಯಾನ್ ಅಮಂಗ್ ಮೆನ್ ಬಿರುದೆನ್ ತೆಂಬರ ಗಂಡ ವ್ಯಾಂಕ್ವಿಷರ್ ಆಫ್ ಧೋಸ್ ಫುಡ್ ಚಾಲೆಂಜ್ ಟೈಟಲ್ ಇದು ರಘನಾಥರಾಯರ ಸರಣಿ ಇಂಗ್ಲಿಶಿನಿಂದ ಕನ್ನಡಕ್ಕೆ ಪರಿವರ್ತನೆ ಮಾಡಿದಾಗಲೂ ಹಾಗೆಯೇ ಬ್ಲೊಯ್ ಫೌಂಟೇನ್ ಕುಸುಮುರಿ ಪ್ರೂಫ್ ಆಫ್ ದಿ ವರ್ಲ್ಡ್ ಭುವನ ಕರುಮಾಡ ಇಂಥ ವೀರ್ಯವತ್ತಾದ ಪದ ಪ್ರಯೋಗಗಳು ಅವರ ಬರವಣಿಗೆಯಲ್ಲಿ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 ಸನಾತನ ಧರ್ಮ ದೀಪಿಕೆ ನಿಯೋಗ ವಿಧಿಯ ವಿಚಾರ ಇವಿಷ್ಟು ಸದ್ಯಕ್ಕೆ ನನ್ನ ನನಗೆ ಜ್ಞಾಪಕ ಅವರ ಭೂ ವಿಸ್ತಾರವಾದ ಪುಸ್ತಕ ಒಳ್ಳೆ ವಿಷದವು ಓಜಸ್ ಓಜಸ್ವಿಯು ಆದ ಶೈಲಿಯಲ್ಲಿ ಬರೆದಿದ್ದದ್ದು ಅದನ್ನು ಅವರು ಈಗ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 ರಾಜಸೇವಾ ಪ್ರಸಕ್ತ ಶ್ರೀ ವೈಕೆ ರಾಮಚಂದ್ರ ಬರೆದು ಪ್ರಕಟ ಮಾಡಿ ಪರಿಷತ್ತಿಗೆ ಉಚಿತವಾಗಿ ದಾನ ಮಾಡಿದ ಜೇಮ್ಸ್ ಇಬ್ರಾಹಿಂ ಗಾರ್ಫೀಲ್ಡ್ನ ಚರಿತ್ರೆಯನ್ನು ಪರಿಶಿ ಪರಿಷತ್ತಿಗಾಗಿ ಪುನಃ ಪರಿಷ್ಕರಣ ಮಾಡುವುದರಲ್ಲಿ ರಘುನಾಥರಾಯರ ಕೈವಾಡ ಹೆಚ್ಚಾಗಿ ನಡೆದಿದೆ ಹಾಗೆಯೇ ಇನ್ನೂ ಅನೇಕ ಮಂದಿ ಕನ್ನಡ ಲೇಖಕರ ಕೆಲಸದಲ್ಲಿ ರಘುನಾಥರಾಯರ ಸಲಹೆ ಸಹಾಯಗಳು ದೊರೆತಿ ದೊರೆತಿವೆ ಅಚ್ಚಿಗಾಗಿ ಅವರು ಕೊಡುತ್ತಿದ್ದ ಬರವಣಿಗೆ ವಿರಳ ವಿರಳವಾಗಿ ಸೊಗಸಾಗಿರುತ್ತಿತ್ತು ಯಾವ ಕೆಲಸ ಮಾಡಿದರೂ ಅವರಿಗೆ ಅದರಲ್ಲಿ ಸೊಗಸಿರಬೇಕು ರಘುನಾಥರಾಯರ ಭಾಷಾ ಪಾಂಡಿತ್ಯವು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 ದಿವ್ಯ ಜ್ಞಾನ ಸಮಾಜದ ಸದಸ್ಯರಾಗಿದ್ದರು ಮೇಲೆ ಹೇಳಿರುವ ಸನಾತನ ಧರ್ಮ ದೀಪಿಕೆ ಎಂಬ ಗ್ರಂಥವು ಆ ಸೊಸೈಟಿಯ ಸಹಾಯದಿಂದ ಡಾಕ್ಟರ್ ಅನಿಬೆಸೆಂಟ್ ಪ್ರೇರಣೆಯಂತೆ ಕಾಶಿಯ ಸೆಂಟ್ರಲ್ ಹಿಂದೂ ಕಾಲೇಜಿನವರು ಇಂಗ್ಲಿಷ್ನಲ್ಲಿ ತಯಾರು ಸನಾತನ ಧರ್ಮ ಗ್ರಂಥಮಾಲೆಯಲ್ಲೊಂದರ ಅನುವಾದ